ಜಾಂಬೂನದಾಂಬರಾಧಾರಂ ಜಾಂಬೂನದ ಬಂಗಾರ ಆ ದೇವಲೋಕದಲ್ಲಿ ಧಾರಣ ಮಾಡುವಂತಹ ಶ್ರೇಷ್ಠವಾದ ಜಂಬೂ ವೃಕ್ಷದಿಂದ ಜಂಬೂ ವೃಕ್ಷದ ರಸದಿಂದ ಅದಕ್ಕೆ ನಮ್ಗೆ ಜಂಬೂದ್ವೀಪಾಂತೀವಲ್ಲ ಯಾವ ವೃಕ್ಷ ನಮ್ಮ ದ್ವೀಪದಲ್ಲಿ ಇದ್ದಕ್ಕೆ ಈ ದ್ವೀಪಕ್ಕೆ ಜಂಬೂ ದ್ವೀಪ ಅಂತ ಹೆಸರು ಬಂತಿದೆ ಅಂತಹ ಜಂಬೂ ವೃಕ್ಷದ ರ ಹಣ್ಣಿನ ರಸದಿಂದ ಮತ್ತೆ ತಯಾರಾದ ಬಂಗಾರಕ್ಕೆ ಜಾಂಬೂನದ ಅಂತ ಕರಿತೇವೆ ಅದೊಂದು ನದಿ ಹೇರಿದ ಆ ಹಣ್ಣಿನ ರಸ ಹಣ್ಣ ದಬಾ ಧಬಾ ಬಿದ್ದು ಹಣ್ಣಿನ ರಸ ಎಲ್ಲ ಚಲ್ತದ ಆ ಚಲ್ಲಿದ್ದೇ ನದಿ ಹೇರಿದ ಅದೇ ಒಣಗಿದ್ರೆ ಬಂಗಾರ ಅಂತಹ ಜಂಬೂನದ ಬಂಗಾರದ ಬಣ್ಣದ ಅಂಬರ ವಸ್ತ್ರ ಅದನ್ನು ಧಾರಣ ಧಾರಣ ಮಾಡಿದವನು ಧಾರಣ ಮಾಡಿದ ನಿತಂಬ ದೇವರ ಟೊಂಕ ಅದನ್ನು ಚಿಂತ್ಯಂ ಈಶಿತು ಅದು ಹೇಗಿದೆ ಸ್ವರ್ಣಮಂಜೀರ ಸಂವೀತಂ ಜಗದಂಬಯ ಆರೂ ಜಗತ್ತಿಗೆ ತಾಯಿಯಾದ ಲಕ್ಷ್ಮೀ ದೇವಿ ಅದನ್ನು ಅವಳಿಗೆ ಆಶ್ರಯವಾಗಿದೆ ಆ ಕಟಿ ಟೊಂಕ ಬಂಗಾರದ ಪಟ್ಟಿಯನ್ನು ಆ ಮಂಜೀರ ಅಂದ್ರೆ ಕಾಂಚಿಧಾಮ ಟೊಂಕಕ್ಕೆ ಕಟ್ಟುವಂತಹ ಪಟ್ಟಿ ಅದರಿಂದ ಸಮೀಪ ಸುತ್ತುವರೆಯಲ್ಪಟ್ಟಿದೆ ಆ ಪರಮಾತ್ಮನ ಟೊಂಕ ಲಕ್ಷ್ಮೀ ತನ್ನ ಕೈಗಳಿಂದ ಆಲಿಂಗನ ಮಾಡಿಕೊಂಡಿದ್ದಾಳೆ ಬಂಗಾರದ ಪಟ್ಟಿ ಇದೆ ಬಂಗಾರದ ಬಣ್ಣದ ಪೀತಾಂಬರವನ್ನು ಧಾರಣ ಮಾಡಿದ್ದಾನೆ ಪರಮಾತ್ಮ ಟೊಂಕದ ಮೇಲೆ ಅಂತ ಆ ಟೊಂಕದ ಚಿಂತನೆಯನ್ನು ಮಾಡಬೇಕು